ಮೂವತ್ತೆರಡು ಆತನ ನಿಶ್ಚಯ ಬುಡಿದರು ಹೇಳಿದರು ನಾವು ಇಷ್ಟು ಹೊತ್ತು ನಿನ್ನದೇ ಮಾತನಾಡುತ್ತಿದ್ದೆವು ನೀನು ಎಲ್ಲವನ್ನೂ ಕೇಳಿದೀವ್ಯೋ ಇಲ್ಲ ತಾತ ನಾನು ಬರುವ ವೇಳೆಗೆ ನೀವು ಅಳಿತಾ ಬಂದವರು ನಗುತ್ತಾ ಹೋದರು ಎಂದಿರಿ ಯಾರೂ ಎನ್ನುವುದು ಗೊತ್ತಾಗಲಿಲ್ಲ ಬುಡಿದರೂ ಅವನನ್ನು ಹಾಗೆಯೇ ಒಂದು ಬೆಳಗ್ಗೆ ದಿಟ್ಟಿಸಿ ನೋಡಿ ಆಚಾರ್ಯ ನಿಮ್ಮ ಮಗನ ಮುಖ ಲಕ್ಷಣ ನೋಡಿದೆಯಾ ಅವನೇನು ಹೇಳಿದರು ನಿಜವಯ್ಯ ಅವನು ಸುಳ್ಳು ಹೇಳಿದರೆ ಅವನ ಮುಖದಿಂದ ಮುಖದ ಮೇಲೆ ಈ ತೇಜಸ್ಸು ಇರುವುದಿಲ್ಲ ಈಗ ತಾನೇ ಅಗ್ನಿಕಾರ್ಯವನ್ನು ಮಾಡಿಕೊಂಡು ಅಗ್ನಿಯ ತೇಜಸ್ಸನ್ನೆಲ್ಲ ತನ್ನ ಮುಖಕ್ಕೆ ತುಂಬಿಕೊಂಡು ಬಂದವನಂತೆ ಕಾಣುವ ಈ ಕುಮಾರನು ಸುಳ್ಳು ಹೇಳುವವನಲ್ಲ ಸುಳ್ಳು ಹೇಳಿದರೆ ಆ ಮುಖದಲ್ಲಿ ಅಗ್ನಿಯು ಇರುವನೇ ಎಂದರು ಆಚಾರ್ಯನು ಮಗನ ಮುಖವನ್ನು ನೋಡ ನೋಡಿದನು ತಾಯಿಯು ಅವನ ಬೆನ್ನು ಕಡೆಗೆ ಇದ್ದವಳು ಮುಂದೆ ಬಂದು ಅವನ ಮುಖವನ್ನು ನೋಡಿದಳು ಇಬ್ಬರಿಗೂ ಸಂತೋಷವಾಯಿತು ಸರಿ ಯಜಮಾನರ ಯಜಮಾನರ ಮಾತೇ ವೇದವಾಕ್ಯ ಎಂದರು ಬುಡಿದರು ಯಾಜ್ಞವಲ್ಕೀನನ್ನು ಕೇಳಿದರು ಅದೇನೇ ಯಾ ನಿನ್ನೆಯ ಸಮಾಚಾರ ಯಾಜ್ಞವಲ್ಕೀನಿಗೆ ಅಷ್ಟೇ ಆಶ್ಚರ್ಯವಾಯಿತು ಆ ಕಾರಣವಾಗಿ ತಮಗೆ ಒದಗಿದ್ದ ಆಶ್ರಮ ನಿರ್ಗಮನವನ್ನು ಮಾತಾ ಕಂಬ ಕಬಂದಿನಿ ದೇವಿಯರ ದೇವಿಯವರ ಪಾತ್ರವನ್ನು ನಾತಿದೀರ್ಘವಾಗಿ ಹೇಳಿ ಇದು ತಮಗೆ ತಿಳಿದ ಬಗ್ಗೆ ಹೇಗೆ ಎಂದು ಕೇಳಿದನು ಬುಡಿದರೂ ನಗುತ್ತಾ ವಿಚಕ್ಷಣರು ಆಡಿದ ಮಾತಿನ ಸತ್ಯಾ ಸತ್ಯಾಸತ್ಯತೆಯನ್ನು ವಿಚಾರಿಸಬೇಕಲ್ಲದೆ ಎಲ್ಲಿಂದ ಬಂತು ಎಂದು ಕದಕಬಾರದು ಸುದ್ದಿ ಸುದ್ದಿ ಎತ್ತಲಿಂದಲಾದರೂ ಬಂದಿರಲಿ ಒಂದಂಥ ನಿಜವೂ ಶಿಷ್ಯಾಚಾರ್ಯರಲ್ಲಿ ಈಗ ನಡೆದಿರುವ ನಡೆದಿರುವುದು ಯಾರಿಗೂ ಇಷ್ಟವಿಲ್ಲ ಅಂತೂ ಆ ಕಾರಣವಾಗಿ ನಡೆದು ಹೋಗಿದೆ ಹೀಗೆ ಮಾನಶ ಬುದ್ಧಿಗೆ ಎಟುಕದ ಯಾವುದೋ ಕಾರಣದಿಂದ ಆದುದನ್ನೇ ಕಣೆಯ ದೇವ ಆದುದನ್ನೇ ಕಣೆಯ ದೈವವೆನ್ನುವುದು ಅದೆಲ್ಲ ಯಜ್ಞವಳಿಗೆ ಕಳೆದು ಹೋದ್ದನ್ನು ಕುರಿತು ಚಿಂತಿಸಬೇಡ ಮುಂದೆ ಯಾವುದೋ ಒಳ್ಳೆಯ ಒಳ್ಳೆಯದಾಗುವುದಕ್ಕೆ ಹೀಗಾಯಿತು ಎಂದುಕೊಂಡು ಧೈರ್ಯವಾಗಿರು ಮುಂದಕ್ಕೆ ಏನು ಮಾಡಬೇಕೆಂದಿರುವೆ ತಾತ ನಿಮ್ಮ ಮಾತು ಸುಳ್ಳಲ್ಲ ನಿನ್ನೆ ರಾತ್ರಿಯೆಲ್ಲ ಯೋಚಿಸಿದೆ ಗುರುದೇವರು ಈಗ ಅವರನ್ನು ಹಾಗೆ ಕರೆಯಬಹುದೋ ಇಲ್ಲವೋ ಗುರುದೇವರು ಈಗ ಅವರನ್ನು ಹಾಗೆ ಕರೆಯಬಹುದೋ ಇಲ್ಲವೋ ಅಂತೂ ನನಗೆ ಅವರು ಯಾವಾಗಲೂ ಗುರುದೇವರೇ ನನ್ನ ವಿದ್ಯೆಯನ್ನು ಕೊಟ್ಟುಬಿಡೋ ನಾನು ಮನಸ್ಸಿನಲ್ಲಿಯೇ ಕೊಟ್ಟೆ ಎಂದು ಕೂಡಲೇ ಯಾವುದೋ ಒಂದು ಇಂದ ಕೂಡಲೇ ಯಾವುದೋ ಒಂದು ತೇಜಮಂಡಲವನ್ನು ನನ್ನನ್ನು ಬಿಟ್ಟು ಮೇಲಕ್ಕೆದ್ದಂತಾಯಿತು ಆಗಿನಿಂದ ಇದುವರೆಗೆ ಈ ಎದೆ ಈ ತಲೆಯೆಲ್ಲ ಏನೋ ಶೂನ್ಯವಾಗಿ ಹಾಗೆಂದುಕೊಂಡು ಆಲೋಚನಾ ಶಕ್ತಿಯು ಕುಂಠಿತವಾಗಿಲ್ಲ ಈ ದಿನ ಬೆಳಗ್ಗೆದ್ದು ಅಗ್ನಿಕಾರ್ಯವನ್ನು ಮುಗಿಸಿಕೊಂಡು ಬಂದು ಹೋಗಿ ಆ ನಲ್ಲಿಯ ಮರದ ನೆರಳಿನಲ್ಲಿ ಕುಳಿತು ಕುಳಿತವನು ಈ ಎದ್ದು ಬಂದೆ ಇಷ್ಟು ಹೊತ್ತು ಮಾಡಿದುದೇನು ಎಂದರೆ ಬರಿಯ ಆಲೋಚನೆ ಗುರುದೇವರು ಕೊಡು ಎಂಬುದು ಏನನ್ನು ಆ ವಿದ್ಯೆಯನ್ನು ಸರಿ ಅದನ್ನು ಕೊಟ್ಟೆ ಎಂದರೆ ಏನಸ್ಥ ಈ ಜೀವನದಲ್ಲಿ ನಾನು ಆಧ್ವರ್ಯವನ್ನು ಮಾಡುವುದಿಲ್ಲ ಎಂದು ನಿನ್ನೆ ಮಾತು ಕೊಟ್ಟಾಯಿತು ಆದರೆ ನಮ್ಮ ತಂದೆಯವರು ಕಣ್ಮಟ್ಟರ ವಂಶ ನಾನು ಕರ್ಮವನ್ನು ಬಿಟ್ಟರೆ ಅವರು ಸಂಕಟ ಅವರ ಮಗನಾಗಿ ಅವರನ್ನು ಸಂಕಟಪಡಿಸುವುದು ಕೂಡುದು ಆದ್ದರಿಂದ ಆ ಧ್ವರ್ಯವನ್ನು ನಾನು ಬಿಟ್ಟರೂ ಮುಂದೆ ಆ ಧ್ವರ್ಯವನ್ನು ವಹಿಸುವವರಿಗೆ ಅನುಕೂಲವಾಗುವಂತೆ ಒಂದು ಬ್ರಾಹ್ಮಣ್ಯವನ್ನು ಪಡೆಯಬೇಕು ಅದಾದ ಮೇಲೆ ಬ್ರಹ್ಮವಿದ್ಯೆಗೆ ತಿರುಗಬೇಕು ಎಂದು ಗೊತ್ತು ಮಾಡಿಕೊಂಡೆ ಆದ್ದರಿಂದ ಸಹಜವಾಗಿ ಆಚಾರ್ಯರಾದ ತಂದೆಯವರು ವಿದ್ಯಾಬಲದಿಂದ ಆಚಾರ್ಯರಾಗಬಲ್ಲ ತಾವು ಇಬ್ಬರೂ ತನ್ನ ಅದೃಷ್ಟ ನನ್ನ ಅದೃಷ್ಟದಿಂದ ಅಗ್ನಿವಾಯುಗಳಂತೆ ಸೇರಿಸಿ ಸೇರಿದ್ದೀನಿ ಮುಂದೆ ಬ್ರಾಹ್ಮಣ ಕರ್ತೃವಾಗಬೇಕಾದರೆ ಕರ್ತೃವಾಗಬೇಕಾದರೆ ಏನು ಮಾಡಬೇಕು ತಾವು ಹೇಳಿಕೊಳ್ಳಿ ಯಾಜ್ಞವಲ್ಕನು ತಾನಾಡಿದ್ದುದು ಸಾರ್ಥಕವಾಗಬೇಕಾದರೆ ತಾನೆಂದು ಕೊಂಡಿರುವುದು ನಡೆಯಬೇಕೆಂದ ಬೇಕಾದರೆ ತಮ್ಮಿಬ್ಬರ ಸಹಾಯವು ಅವಶ್ಯ ಅತ್ಯವಶ್ಯಕ ತಮ್ಮ ಆಶೀರ್ವಾದವಿಲ್ಲದೆ ಅದು ನಡೆಯುವುದಿಲ್ಲ ಎಂಬ ನಂಬಿಕೆ ಇರುವುದಂತೆ ಅವರಿಬ್ಬರಿಗೂ ಮತ್ತೆ ಪ್ರಣಾಮ ಮಾಡಿದನು ಬುಡಿಲರು ನೆಲದ ಮೇಲೆ ದೀರ್ಘವಾಗಿ ದಂಡದಂತೆ ಇದ್ದವನನ್ನು ಹಿಡಿದು ಮೇಲೆ ಕೆತ್ತಿ ಕುಳ್ಳರಿಸಿಕೊಂಡು ನೀನು ಹುಟ್ಟಿದಾಗ ನಿನಗೆ ಅತಿಪಿತನಾಗೂ ಅತಿಪಿತ ಪಿತಾಮಹನಾಗುವ ಆಶೀರ್ವಾದ ಮಾಡಿದವರು ಸತ್ಯ ಶಿಷ್ಯರು ದಿಗಿಲುಪರಬೇಡ ನೀನು ಕೋರುತ್ತಿರುವ ಕೋರಿಕೆಯು ಅತಿಮಾನುಷವು ಬರಿಯ ಬ್ರಾಹ್ಮಣವನ್ನು ರಚಿಸಿದವರಲ್ಲ ರಚಿಸಿದವರಿಲ್ಲ ಆದರೆ ಅದರ ಹಿಂದೆ ಒಂದು ವೇದ ಶಾಖೆಯು ವೇದ ಶಾಖೆಯ ಬಲವಿರಲೇಬೇಕು ಅಲ್ಲದೆ ಬ್ರಾಹ್ಮಣವನ್ನು ವಿರಚಿಸುವುದು ಎಂದರೇನು ರಾಜಾಗ್ನೇಯ ಬರುವಂತೆ ಒಳಗಿಂದ ಬ್ರಾಹ್ಮಣವನ್ನು ಸಂಗ್ರಹಿಸುವ ಎಂದು ಪ್ರಚೋದನವೂ ಬರಬೇಕು ಆಗಿಲ್ಲದೆ ಸ್ವಂತ ಪ್ರಯತ್ನದಿಂದ ಮಾಡುವ ಬ್ರಾಹ್ಮಣವನ್ನು ಆಸ್ತಿಕರು ಹೇಗೆ ತಾನೇ ಅಂಗೀಕರಿಸುವವರು ರತ್ನವು ನೈಜವಾಗಿ ರತ್ನಕಾಂತಿಯಿಂದ ಕೂರಿದ್ದರೆ ಅದನ್ನು ರತ್ನವೆಂದು ಅಂಗೀಕರಿಸುವ ಅಂಗೀಕರಿಸುವ ಅಂಗೀಕರಿಸುವವರಲ್ಲದೆ ಕೃತಿಮ ಕೃತ್ರಿಮ ರಾಗಯೋಜಿತವಾಗಿದ್ದರೆ ತಜ್ಞರು ಅದನ್ನು ಪರಿಗ್ರಹಿಸುವರೇ ಆದ್ದರಿಂದ ನೀನು ದೇವತೋಪಾಸಕನಾಗಿ ದೇವದಾತನನ್ನು ದೇವ ದೇವ ದೇವ ದೇವ ದೇವತಾಪೋಪಾಸಕನಾಗಿ ದೇವತಾನುಗ್ರಹವನ್ನು ಸಂಪಾದಿಸು ದೇವತಾನುಗ್ರಹವನ್ನು ಸಂಪಾದಿಸು ಅದು ನಿಂದ ಆಶೆಯನ್ನು ಸಂಪಾದಿಸುವುದು ಆಗ ನೀನು ಕೃತ್ಯ ಕೃತಕೃತ್ಯನಾಗುವೆ ಹಾಗಾದರೆ ನೀನು ಅಧ್ವರ್ಯೂ ಬೇಡವೆಂದೇ ಇರಲಿ ರಾಜಕುಮಾರನ ಪ್ರ ಅದೇನು ತಮ್ಮವರೆಗೂ ಬರುವ ವಿಚಾರವಲ್ಲ ತಾತ ಒಂದು ದಿನ ಒಂದು ದಿನ ನಮ್ಮ ವಿದೇಶ ರಾಜಕುಮಾರನ ಹತ್ತ ಕಡೆಯಿಂದ ಬಂದನು ಯಾವುದೋ ಗುರುಕುಲಕ್ಕೆ ಹೋಗಿ ಬಂದವನು ಅಂತ ಕಂಡ ನಾವು ಮೂರು ಜನ ಅಲ್ಲಿ ಕುಳಿತು ಅಗ್ನಿಹೋತ್ವವನ್ನು ಕುರಿತು ವಿಚಾರ ಮಾಡುತ್ತೆ ನಡೆಸುತ್ತಿದ್ದೆವು ಎಷ್ಟೇ ಆಗಲಿ ರಾಜಕುಮಾರ ನಾಳೆ ಅಭಿಷಿಕ್ತನಾಗಿ ರಾಜಪಾಲನ ಮಾಡುವನು ಎಂದು ಎದ್ದು ಕೈ ಮುಗಿದೆವು ಆತನು ರಥದಿಂದ ಮತ್ತೆ ಅಭಿವಾದನಗಳಿಂದ ನಮ್ಮನ್ನು ಅಷ್ಟಿಸಿ ಏನು ಮಾಡುತ್ತಿದ್ದೀರಿ ಎಂದು ವಿನಯವಾಗಿ ಕೇಳಿದ ನಾವು ಅಗ್ನಿತತ್ವ ವಿಚಿಂತನದಲ್ಲಿದ್ದೇವೆ ಎಂದೆವು ನನಗೂ ಹೇಳಿ ಎಂದು ನಾವು ಹೇಳಿದುದನ್ನೆಲ್ಲ ಕೇಳಿ ನಿಮ್ಮಿಬ್ಬರೂ ಕಾಣಿರಿ ಈತನು ವಯೋಮಾನದಿಂದ ಚಿಕ್ಕವನಾದರೂ ನಿಮಗಿಂತ ಹೆಚ್ಚು ತಿಳಿದನು ಎಂದು ನಮಸ್ಕಾರಗಳನ್ನು ಮಾಡಿ ರಥವನ್ನು ನೀರಿ ಆತನು ಹೊರಟು ಹೋಗುವವರೆಗೂ ಸುಪ್ತವಾಗಿದ್ದ ಅವರ ವಿವದಿಶಿಯು ಮತ್ತೆ ಜಾಗೃತವಾಗಿ ಹೋಗಿ ಅವನನ್ನು ಸಂದಿಸಿ ವಾದಕ್ಕೆ ಕರೆಯೋಣ ಎಂದರು ನಾನು ಅವರ ನಿಸ್ಸಾರತೆಯನ್ನು ಬಲ್ಲೆನಾಗಿ ಅವರನ್ನು ತಡೆದು ನಾವು ಬ್ರಾಹ್ಮಣರು ಆತನು ಕ್ಷತ್ರಿಯನು ನಾವು ಗೆದ್ದರೆ ವಚಶ್ಯೂ ವಚಶ್ಯೂರರು ಬ್ರಾಹ್ಮಣರು ಏನು ಮಹಾ ಎನ್ನುವವು ನಾವು ಸೋತರೆ ಅಯ್ಯೋ ಬ್ರಾಹ್ಮಣರು ಸೋತರು ಎಂದು ಅಪಹಾಸ ಮಾಡುವ ಬೇಡಿ ವಾದದಲ್ಲಿ ಏನಾಗುವುದೆಂದು ಯಾರು ಬಲ್ಲರು ಎಂದೆ ಅವರು ನ್ಯಾಯ ಎಂದು ಸುಮ್ಮನಾದರು ನಾನು ಸುಮ್ಮನಿರುವುದು ಸಾಧ್ಯವಾಗಲಿಲ್ಲ ಆಶ್ರಮಕ್ಕೆ ಹೋದರೆ ಅಲ್ಲಿ ಆಗ ಗುರುದೇವರು ಸಿಕ್ಕಲಿಲ್ಲ ಗುರುಪತ್ನಿಯರಲ್ಲಿ ಎಲ್ಲವನ್ನೂ ನಿವೇದನೆ ಮಾಡಿ ಅವರ ಅಪ್ಪಣೆಯನ್ನು ಪಡೆದು ನಾನು ರಾಜಕುಮಾರನನ್ನು ಹುಡುಕಿಕೊಂಡು ಹೋದೆ ಆತನು ಹಿಂದಿನಿಂದ ಓಡಾಡಿ ಬರುತ್ತಿರುವ ಕಂಡು ರಥವನ್ನು ನಿಲ್ಲಿಸಿ ಬನ್ನಿ ಏನು ಬಂದಿರಿ ನೀವು ಪಶು ಕಾಮಗಳಾಗಿಯೋ ಎಂದ ನಾನು ಅವಸರದಲ್ಲಿ ಎರಡೂ ಇರಬಹುದು ಎಂದೆ ಆತನು ಅದನ್ನು ಕೇಳಿ ಸಂತೋಷಪಟ್ಟು ಒಂದು ಸಿದ್ಧ ಇನ್ನೊಂದು ಸಾಧ್ಯ ಅಪ್ಪಣೆ ಆಗಲಿ ಎಂದು ಕೂಡಲೇ ನನಗೆ ನಾನೋದಯವಾಯಿತು ಅಯ್ಯೋ ನಿಮ್ಮ ನಿಮ್ಮಲ್ಲಿ ಅಗ್ನಿರಹಸ್ಯವನ್ನು ಕೇಳುವುದು ಬಂದೆ ಆದರೆ ತಮ್ಮ ಸಿದ್ಧ ಸಾಧ್ಯ ಪದಗಳು ನನ್ನ ಕಣ್ಣು ತೆರೆಯಿದವು ನಿಜ ಅಗ್ನಿಯಿಂದಲೇ ಅಗ್ನಿರಹಸ್ಯವನ್ನು ಪಡೆಯುವುದು ಸಾಧ್ಯವಾಗಿರಲು ನಾನು ನಿನ್ನಂತಹ ಮನುಷ್ಯನನ್ನು ಕೇಳಿದುದು ತಪ್ಪಾಯಿತು ಮನ್ನಿಸಬೇಕು ಎಂದು ರಾಜಾಶೀರ್ವಾದ ಮಾಡಿ ಎಷ್ಟೋ ಹೇಳಿದರೂ ನಿಲ್ಲದೆ ಹಿಂತಿರುಗಿದೆ ಆಗ ಆತನು ಕುಮಾರ ತಾವು ವಿದ್ಯುತ್ ವಿದ್ಯಾಸಂಪನ್ನರಾದ ಮೇಲೆ ತನ್ನ ಮತ್ತೆ ದರ್ಶನ ಕೊಡಿ ಆಗ ನಾವು ರಾಮಕೃಷ್ಣರಾಗಿ ತಮ್ಮಿಂದ ಉದ್ದಾರವಾಗಲು ಅವಕಾಶ ಕೊಡಿ ಎಂದು ಪ್ರಾರ್ಥಿಸಿದ್ದ ಆಗಲಿ ಎಂದು ಹೊರಟು ಬಂದೆ ಮರುದಿನ ಒಂದು ನೂರು ಗೋವುಗಳು ಆನೆಯಂತಹ ಹೋರಿ ಎಂದು ಆಶ್ರಮಕ್ಕೆ ಬಂದವು ಆಗ ಗುರುಗಳು ನನ್ನನ್ನು ಕೇಳಿದರು ಇದೇನಿದು ಯಾಜ್ಞವಾಕ್ಯ ಎಂದು ಕೇಳಿದರು ಎಲ್ಲವನ್ನೂ ವಿವರವಾಗಿ ಹೇಳಿದೆ ಅಷ್ಟೇ ಈಗ ವಿದ್ಯೆಯನ್ನೆಲ್ಲ ಬಿಟ್ಟಿದ್ದರು ನನಗೆ ಈ ಅದ್ವಿರಸ್ಯವನ್ನು ತಿಳಿಯುವುದೊಂದು ಗಂಟು ಬಿದ್ದಿದೆ ಏನು ಮಾಡಬೇಕು ತಿಳಿಯದೆ ಒದ್ದಾಡುತ್ತಿದ್ದೇನೆ ಬುಡಿದರು ಕೇಳಿದರು ಈಗ ಏನೋ ಸಿದ್ಧಾಂತಕ್ಕೆ ಬಂದಿದ್ದೇನೆ ಎಂದ ಎಲ್ಲ ಅದನ್ನು ಇನ್ನೂ ಅಷ್ಟು ವಿವರವಾಗಿ ಹೇಳು ಯಾಜ್ಞವಾಲ್ಕಿಯನು ನುಡಿದನು ಆಚಾರ್ಯ ನಾನು ಸ್ಪಷ್ಟ ಎಂದು ತಮಗೆ ಕೋಪ ಬರೆದಿದ್ದೆ ನಮ್ಮ ತಾಯಿಯು ಈ ದೇಹವನ್ನು ಕೊಟ್ಟರು ನಮ್ಮ ತಂದೆಯವರು ನಮ್ಮ ತಂದೆಯವರ ದಯೆಯಿಂದ ಸಂಸ್ಕಾರವನ್ನು ಪಡೆದು ಬ್ರಾಹ್ಮಣನಾದೆ ಹಾಗೆ ನಾನು ಬ್ರಾಹ್ಮಣನಾದ ಮೇಲೆ ನಾನು ಗುರುಕುಲಕ್ಕೆ ಹೋದುದು ಈಗ ಗುರುಕುಲದಿಂದ ದೈವವು ನನ್ನನ್ನು ಹಿಂದಕ್ಕೆ ತಂದಿದೆ ಹಾಗೆಂದು ನನ್ನ ಬ್ರಾಹ್ಮಣ್ಯವಲ್ಲಿ ಹೋಯಿತು ಗುರುದೇವರು ನಾನೆಂಬ ಗೋಡೆಯ ಮೇಲೆ ಬರೆದಿರುವ ಚಿತ್ರವನ್ನು ಕಿತ್ತುಹಾಕು ಎಂದರೆ ನಾನು ಗೋಡೆಯನ್ನೇ ಏಕೆ ಏಕೆ ನನ್ನ ಬ್ರಾಹ್ಮಣ್ಯವು ನನಗೆ ಇದ್ದೇ ಇದೆ ಅದನ್ನು ತಂದುಕೊಟ್ಟ ಅಗ್ನಿಯನ್ನು ಆ ಬ್ರಾಹ್ಮಣವು ಇರುವುದಕ್ಕೆ ಸಾಧನಗಳಾದ ಪ್ರಾಣ ಆದಿತ್ಯರನ್ನು ನಾನು ಬಿಡುವುದು ಅಂದರೇನು ಆದ್ದರಿಂದ ನಾನು ಬ್ರಾಹ್ಮಣನಾಗಲು ಕಾರಣರಾದ ಈ ಮೂವರನ್ನು ನಾನು ಬಿಡುವುದಿಲ್ಲ ಅಗ್ನಿದೇವನ ಪರಿಚಯವನ್ನು ಶ್ರದ್ಧೆಯಿಂದ ನಿರ್ವಹಿಸಿ ಆತನಿಂದಲೇ ಆತನ ರಹಸ್ಯವನ್ನು ತಿಳಿಯುವೆನು ಇನ್ನು ಬ್ರಾಹ್ಮಣ ಕರ್ತರುವಾಗಲು ಕರ್ತರುವಾಗಲು ಸಂಹಿತೆಯೂ ಬೇಕು ಎಂದಿರಿ ಸರಿ ಆ ಸಂಹಿತೆಯನ್ನು ಪಡೆಯಲು ಯಾರನ್ನು ಆಶ್ರಯಿಸಬೇಕು ಎಂಬುದನ್ನು ಆ ಅಗ್ನಿದೇವನಿಂದಲೇ ತಿಳಿಯುವನು ಮುಂದೆ ಅಪ್ಪಣೆ ಆಗಲಿ ವಯಸ್ಸಿನಲ್ಲಿ ಚಿಕ್ಕವನಾದರೂ ತಪವೃದ್ಧನು ಜ್ಞಾನವೃದ್ಧನು ಆದವನಂತೆ ದಿಟ್ಟವಾಗಿ ಅಪಿನ ಅಪನಂಬಿಕೆಯೇ ಇಲ್ಲದೆ ಶ್ರದ್ಧೆಯಿಂದ ನುಡಿಯುತ್ತಿರುವ ಕುಮಾರನ ಮಾತನ್ನು ಕೇಳಿ ಬುಡಿಲರು ಆನಂದಪಟ್ಟರು ಹಾಗೆಯೇ ಆಚಾರ್ಯ ದಂಪತಿಗಳು ತಮ್ಮ ಮಗನ ದೃಢವಾದರೂ ಮೃದು ಮೃದುವಾಗಿ ಮಧುರವಾಗಿರುವ ವಾಕುಗಳನ್ನು ಕೇಳಿ ಆ ಸ್ವತಂತ್ರ ಪ್ರವೃತ್ತಿಯಲ್ಲೋ ದೇವತಾ ನಿರ್ಭರ ಮನಸ್ಕನಾಗಿರುವುದನ್ನು ಕಂಡು ಇವನು ನಿಜವಾಗಿಯೂ ವಂಶುಭೂಷಣನಾಗುವನು ಎಂದು ಸಂತೋಷಪಟ್ಟರು ಬುಡಿಲರು ಒಂದು ಸುಮ್ಮನಿದ್ದು ಆಚಾರ್ಯ ನಿಮ್ಮ ಸಂಶಯಗಳ ಸಂಶಯಗಳೆಲ್ಲ ಕುಮಾರನ ಮಾತಿನಿಂದ ಪರಿಹಾರವಾಯಿತಷ್ಟೇ ಎಂದರು ಆಚಾರ್ಯನು ಹೌದೆಂದು ತಲೆಯಲ್ಲಾಡಿಸುತ್ತಾ ಕೈ ಮುಗಿದನು ವೃದ್ಧರು ಕುಮಾರನ ಕಡೆಗೆ ತಿರುಗಿ ಹೌದಯ್ಯ ನೀನು ಹೇಳಿದುದು ಸರಿ ಅಗ್ನಿದೇವನೇ ನಮಗೆ ನೇತ್ರವು ಆತನೇ ನಮಗೆ ಗತಿಯು ಆತನಿಂದಲೇ ಮತಿಯು ಆತನೇ ನಮಗೆ ಸರ್ವಸ್ವವು ಆದ ಅದರೊಂದು ಅದರೊಂದು ಮಾತು ತಿಳಿದಿರು ಅಗ್ನಿವೆ ನಮಗೆ ಒಲಿದಿರುವನೆಂದು ಮಾತೆತ್ತಿದರೆ ಆತನನ್ನು ಅನುಸಂಧಾನ ಮಾಡುತ್ತಾ ಕುಳಿತರೆ ಆತನ ಅನುಗ್ರಹವೇ ಶಾಪವಾದೀತು ನಾವು ನಮ್ಮ ಕೈಯಲ್ಲಾದುದನ್ನೆಲ್ಲ ಮಾಡಿ ಕೊನೆಯ ಘಟ್ಟದಲ್ಲಿ ನಮ್ಮ ಸಂಶಯಾಪನ್ನರಾದಾಗ ಆತನನ್ನು ಕೆಳಬೇಕು ಅಲ್ಲದೆ ಷೋಡಶ ವರ್ಷ ವಯೋಸ ವಯೋಸಂಪನ್ನವಾಗುವವರೆಗೂ ಆಚಾರ್ಯಧೀನರಾಗಿರಬೇಕು ಆದ್ದರಿಂದ ನಿಮ್ಮ ತಂದೆಯನ್ನು ಕೇಳಿ ಮಿಕ್ಕಿದುದನ್ನೆಲ್ಲವನ್ನೂ ಮಾಡು ನಾನು ಹೇಳುವ ಮಾತು ನೆನಪಿನಲ್ಲಿಟ್ಟುಕೋ ಅದು ಚೆನ್ನಾಗಿ ಸ್ಮರಣದಲ್ಲಿರಲಿ ಈ ಕರ್ಮಾಕರ್ಮಗಳು ಜ್ಞಾನವಾಗಬೇಕು ಹಾಗಾಗಲೂ ಅವರು ಅವೆಲ್ಲ ಕಾಮೋದ್ದೇಶ ಕಾಮೋದ್ದೇಶಿತಗಳಾಗಿ ಅಖಿಲವಾಗಬೇಕು ಈಗ ಇದುವರೆಗೆ ಕರ್ಮ ಮಾಡುವುದು ಹೇಗೆ ಎಂದು ತಿಳಿದುಕೊಂಡೆ ಏನೋ ಕಾರಣಾಂತರಗಳಿಂದ ಆ ಜ್ಞಾನಕ್ಕೆ ಹಾನಿಯೊಂದು ಜೊದಗಿತು ಕೊನೆಗೆ ನೀನು ಅದನ್ನು ವಿನಿಯೋಗಿಸುವುದಲ್ಲವೆ ವಿನಿಯೋಗಿಸುವುದಿಲ್ಲವೆಂದೇ ಬ್ರಹ್ಮಜ್ಞಾನವನ್ನು ಪಡೆಯಬೇಕೆಂದಿದ್ದೀಯೇ ಅದನ್ನು ಉಪನಿಷತ್ತುಗಳನ್ನು ಬಿಟ್ಟು ಪಡೆದವರು ಯಾರೂ ಇಲ್ಲ ಆದ್ದರಿಂದ ನೀನು ಉಪ ಉಪನಿಷತ್ತುಗಳನ್ನು ಸಂಪಾದಿಸು ಸರ್ವಶಕ್ತನಾದ ಪರಮೇಶ್ವರನು ನಿನಗೆ ಸಮಹಿತೆ. ಬ್ರಾಹ್ಮಣ ಉಪನಿಷತ್ ಎಂಬ ಮೂರರನ್ನು ಕರುಣಿಸಲಿ ಪರಮೇಶ್ವರನು ನಿನಗೆ ಸಂಹಿತೆ ಬ್ರಾಹ್ಮಣ ಉಪನಿಷತ್ ಎಂಬ ಮೂರನ್ನು ಕರುಣಿಸಲಿ ಆಗಲಿ ತಾತ ತಮ್ಮ ಮಾತನ್ನು ಪರಿಗ್ರಹಿಸಿ ಪರಿಗ್ರಹಿಸಿರುವೆನೆಂಬುದಕ್ಕೆ ಸಾಕ್ಷಿಯಾಗಿ ಇದೋ ಎಂದು ಮತ್ತೊಮ್ಮೆ ನಮಸ್ಕಾರ ಮಾಡಿದನು ಮತ್ತೆ ತಂದೆಗೆ ನಮಸ್ಕಾರ ಮಾಡಿ ಹದಿನಾರು ತುಂಬವರೆಗೂ ನಾನು ತಮ್ಮ ಅಧೀನನು ನನ್ನನ್ನು ಹೇಗೆ ತಾವು ವಿನಿಯೋಗಿಸಬಹುದು ಎಂದನು ಬುಡಿಲರು ತಲೆ ತೂಗುತ್ತಾ ಏನೋ ಹೇಳಬೇಕೆಂದು ನನ್ನ ಕಡೆಗೆ ತಿರುಗಿದೆ ಹೇಳಿಬಿಡು ಸಂದರ್ಭ ಬಂದಾಗ ಆಡಬೇಕಾದ ಮಾತನ್ನು ಆಡಬೇಕು ಆಡ್ಬಿಡಬೇಕು ಇಲ್ಲವಾದರೆ ಆ ಸಂದರ್ಭವು ನೆನಪಾದಾಗಲಿಲ್ಲ ಆಡದಿದ್ದ ಮಾತು ಸಜ್ಜವಾಗಿ ಇರಿ ಇರಿಯುವುದು ಹೇಳು ಎಂದು ಕುಮಾರನನ್ನು ಹತ್ರಿಕೆಯಲ್ಲ ಹತ್ರ ನಿಲ್ಲಿಸಿಕೊಂಡು ಬೆನ್ನು ಸೌತ ಪ್ರೋತ್ಸಾಹಿಸಿದರು ಅವರ ಪ್ರೋತ್ಸಾಹದಿಂದ ಉತ್ತೇಜಿತನಾದಂತೆ ಸಿದ್ಧನಾಗಿ ತಂದೆ ತಾಯಿಗಳ ಅಪಣೆಯನ್ನು ಪಡೆದು ಕುಮಾರನನ್ನು ಹೇಳಿದನು ತಾತ ಉಪನಿಷತ್ತನ್ನು ಪಡೆಯೆಂದು ಆಶೀರ್ವಾದ ಮಾಡಿದರು ಇನ್ನೊಬ್ಬರ ಯಜ್ಞದಲ್ಲಿ ಋತ್ವಿಜನ ಆಗುವುದು ಬೇಡ ಎಂದು ಎಂದ ನನಗೆ ಇನ್ನೊಂದು ಸಂಪ್ರದಾಯದಿಂದ ಕೃತಾರ್ಥನಾಗುವುದು ತಾನೆ ಒಪ್ಪೀತೆ ಆದ್ದರಿಂದ ನಾನು ಬ್ರಹ್ಮವಿದ್ಯೆಯನ್ನೇನೋ ಪಡೆಯುವನೋ ಅದ ಆಧರದು ನಾನು ಪಡೆದದು ಉಪನಿಷತ್ತು ಆಗಬೇಕು ಹಾಗೆ ಅನುಗ್ರಹಿಸಿತಾಕ ಎಂದನು ಎಂದರೆ ನಿನ್ನ ಮಾತಿನರ್ಥವನ್ನು ಸ್ಪಷ್ಟವಾಗಿ ಹೇಳಿಯ ಎಂದರೆ ನಾನೊಂದು ಉಪನಿಷತ್ತಿಗೆ ತತ್ವವಾಗಬೇಕು ಇನ್ನೊಬ್ಬರ ಉಪನಿಷತ್ತಿನಿಂದಲೇ ಕೃತಕೃತ್ಯನಾಗುವ ಪರಾಲಂಬ ಪರಾವಲಂಬ ಪರಾವಲಂಬಿಯಾಗುವುದು ಬೇಡ ಭಲೇ ಭಲೆಯಾಜ್ಞಳಿಕೆ ಸಾಧು ಸಾಧು ಆಚಾರ್ಯ ಇದು ಮಾನೋನ್ನತಿಯ ಮಾತು ಇತರರನ್ನು ಚಿಕ್ಕವರನ್ನು ಮಾಡದೆ ತನ್ನ ದೊಡ್ಡ ದೊಡ್ಡತನವನ್ನು ಸಾಧಿಸುವ ಮಾತಿನ ವರಸೆಯನ್ನಾದರೂ ನೋಡಿದೆಯಾ ಸಾದು ಸಾಧು ಯಾಜ್ ಹಾಗೆ ಆಗಲಿ ನಿನ್ನ ಚರಿತ್ರವೇ ಒಂದು ಉಪನಿಷತ್ತಾಗಲಿ ಎಂದು ಕುಮಾರನಿಗೆ ಆಶೀರ್ವಾದ ಮಾಡಿ ಬುಡಿದರು ಮನೆಗೆಂದು ಹೊರಟರು ಆಚಾರ್ಯರು ಅವರನ್ನು ವೈಶ್ವದೇವಕ್ಕೆ ಅಲ್ಲಿಯೇ ನಿಲ್ಲಿಸಿಕೊಳ್ಳಬೇಕೆಂದು ಯತ್ನಿಸಿದನು ಆದರೆ ತಾವು ವೈಶ್ವದೇವಕ್ಕೆ ಆ ದಿನ ಇಬ್ಬರು ಬ್ರಾಹ್ಮಣರನ್ನು ಬರಹೇಳಿರುವುದೆಂದು ತಿಳಿಸಿ ಬುಡಿದರು ಅಲ್ಲಿ ನಿಲ್ಲಲಿಲ್ಲ ಹೊರಟರು ಬಾಗಿಲವರೆಗೆ ಹೋಗಿದ್ದ ಬುಡಿದರು ಹಿಂತಿರುಗಿ ನಿನ್ನ ಮಗನ ಮಾತಿನಲ್ಲಿ ನಾನು ಹೇಳಬೇಕಾಗಿದ್ದುದ್ದನ್ನು ಮರೆತೇ ಆಚಾರ್ಯ ನಮ್ಮ ಕಾತ್ಯಾಯನನ ಹೆಂಡತಿಗೆ ಪ್ರಸವ ಕಾಲವೆಂದು ಅವರ ಮನೆಯವರು ಕರೆದುಕೊಂಡು ಹೋದರು ಕಾತ್ಯಾಯನನು ಅವರ ಜೊತೆಯಲ್ಲಿ ಹೋಗಿದ್ದಾನೆ ಎಂದು ಹೇಳಿ ಹೊರಟರು ಭಾಗದಲ್ಲಿ ಆಚಾರ್ಯನ ಎತ್ತಿನ ಬಂಡಿಯು ಸಿದ್ಧವಾಗಿತ್ತು ಗುಡಿದರನ್ನು ಬುಡ್ಡಿ ಬಂಡಿಗೇರಿಸಿ ಆಚಾರ್ಯನು ಹಿಂತಿರುಗಿದನು ಕುಮಾರನು ಅದುವರೆಗೂ ತಂದೆಯ ಜೊತೆಯಲ್ಲಿಯೇ ಇದ್ದನೆಂದು ಇದ್ದನೆಂದು ಹೇಳಬೇಕಾಗಿಲ್ಲ